ತಿರುವೆಂಗಡಂ ಮೊದಲಿಯಾರರು ತಿುವೆಂಗಡಂ ಮೊದಲಿಯಾರರು ಆರ್ಮುಗ ಮೊದಲಿಯಾರರ ತಮ್ಮಂದಿರು ಇವರು ಜಗತ್ತಿಗೆಲ್ಲ ಸ್ನೇಹಿತರು ಶತ್ರುವೇ ಇಲ್ಲದ ಮನುಷ್ಯರು ಆತ ನನಗೆ ತಿರುವೆಂಗಡಮ್ ಅವರಲ್ಲಿ ತುಂಬಾ ಬಳಕೆ ತಿರುವೆಂಗಡಂ ನರಸಿಂಹೂರ್ತಿ ಎಂಜಿ ವರದಾಚಾರ್ ಕೆ ಭೀಮರಾವ್ ನಾನು ನಾವೆಲ್ಲ ಚಾಮರಾಜಪೇಟೆಯಲ್ಲಿ ವಾಸವಾಗಿದ್ದವರು ನಾನು ಒಂದು ಸಾರಿಯಾದರೂ ನಾವೆಲ್ಲ ಒಟ್ಟಿಗೆ ಸೇರದಿದ್ದ ದಿನವಿಲ್ಲ ಈ ನಮ್ಮ ಬಹುಜನಕ್ಕೆ ಪ್ರಿಯರಾದವರು ತಿರುವೆಂಗಡಂ ಅವರ ಉದ್ಯೋಗ ಆಟಾರ ಕಚೇರಿಯಲ್ಲಿ ಅವರು ಹಾಸ್ಯರಸಿಕರಾಗಿಯೂ ಉಪಕಾರೀಲರಾಗಿಯೂ ಇದ್ದರಿಂದ ಅವರು ಎಲ್ಲರಿಗೂ ಪ್ರಿಯರು ಹಾಗೆ ಅವರ ವ್ಯಾಪನೆ ಎಲ್ಲರ ಎಲ್ಲರದಕ್ಕಿಂತ ಹೆಚ್ಚು ಹೀಗೆ ವ್ಯಾಪನೆ ಹೆಚ್ಚಾದ್ದರಿಂದ ಅವರು ಅನುಭವಿಸಬೇಕಾಗಿದ್ದ ಜನಪೀಡೆಯೂ ಹೆಚ್ಚು ನಾವೆಲ್ಲ ಬೆಳಿಗ್ಗೆ 7 ಗಂಟೆಗೆ ಎಲ್ಲೋ ಒಂದು ಕಡೆ ಕಲಿಯುತ್ತಿದ್ದೆವು ಅಲ್ಲಿಗೆ ತಿರುವೆಂಗಡಂಬರುವರು ಆಗ ಪ್ರಾರಂಭ ನಮ್ಮ ಜಿಜ್ಞಾಸೆ ಯಾವ ರಸ್ತೆಯಲ್ಲಿ ಹೋಗುವುದು ಎಲ್ಲಿ ಹೋದರೂ ತಿರುವೆಂಗಡಂಬರವರನ್ನು ಕಿತ್ತು ತಿನ್ನಲು ಜನ ಬರುತ್ತಾರೆ ಅಂತವರು ಯಾರೂ ಇಲ್ಲದ ರಸ್ತೆಗಳಲ್ಲಿ ಹೋಗಬೇಕೆಂದು ನಮ್ಮ ಸಂಕಲ್ಪ ಉದಾಹರಣೆಗೆ ನಾಲ್ಕನೆಯ ರಸ್ತೆಯಲ್ಲಿ ಹೊರಟೆ ಹೊಂದಿಟ್ಟುಕೊಳ್ಳೋಣ ಮುಂದಿನ ಚೌಕದಲ್ಲಿ ಯಾರೋ ಸೆಕ್ರೆಟರಿ ಸೆಕ್ರೆಟೇರಿಯೇಟಿನ ಅಧಿಕಾರಿ ಬರುತ್ತಿದ್ದಾರೆ ಅವರನ್ನು ತಪ್ಪಿಸಿಕೊಳ್ಳಲು ನಾವು ಉತ್ತರದ ಕಡೆ ತಿರುಗುವುದು ಮೇಲೆ ಹೇಳಿದ್ದ ಅಧಿಕಾರಿ ತಾವು ದಾರಿ ಬದಲಾಯಿಸಿ ನಮ್ಮ ಎದುರಿಗೆ ಬಂದು ಏನಪ್ಪಾ ನಿಮ್ಮನ್ನೇ ಹುಡುಕಿಕೊಂಡು ಬಂದರೆ ತಪ್ಪಿಸಿಕೊಂಡು ಹೋಗುತ್ತೀರಾ ಎನ್ನುವರು ಹೀಗೆ ಜನರನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಎಷ್ಟೋ ಸಲ ಕನ್ಸರ್ವೆನ್ಸಿ ಗಲಿಗಳಿಗೆ ನುಗ್ಗುತ್ತಿದ್ದವು ಆದರೂ ಜನ ಬಂದು ಅವರನ್ನು ಹೇಳುತ್ತಿದ್ದರು ಶನಿಕಾಟ ಹೀಗೆ ತಿರುವೆಂಗಡರವರನ್ನು ಜನ ಹುಡುಕಿಕೊಂಡು ಬರುತ್ತಿದ್ದಕ್ಕೆ ಕಾರಣ ಆತನ ಮೃದು ಸ್ವಭಾವ ಮತ್ತು ಆತನಿಂದ ತಮ್ಮ ಮನಸ್ಸಿನಲ್ಲಿದ್ದ ಕೆಲಸ ನಡೆದಿತೆಂಬ ನಂಬಿಕೆ ಮಗನಿಗೆ ವರ್ಗವಾಗಬೇಕು ಅಳಿಯನಿಗೆ ಬಟ್ಟೆ ದೊರೆಯಬೇಕು ಮೊಮ್ಮಗನಿಗೆ ಕಾಲೇಜಿನಲ್ಲಿ ಸೀಟ್ ಬೇಕು ಸೋದರ ಅಳಿಯನಿಗೆ ಸ್ಕಾಲರ್ಶಿಪ್ ಬೇಕು ಇನ್ನೊಬ್ಬನಿಗೆ ಫ್ರೀಶಿಪ್ ಬೇಕು ಇಂಥ ಬೇಡಿಕೆಗಳು ಇಲ್ಲದಿದ್ದವರೇ ಇಲ್ಲ ಅದು ಕೈಗೂಡಬೇಕಾದರೆ ಎಲ್ಲಿಯೋ ಯಾರಿಗೋ ಶಿಫಾರಸು ಬೇಕು ಆ ಶಿಫಾರಸನ್ನು ಸಂಪಾದಿಸಲು ಸಂಪಾದಿಸಿಕೊಡಲು ತಿರುವೆಂಗಡಮ್ ಈ ಜನಪ್ರಿಯತೆ ತಿರುವೆಂಗಡಮ್ರವರ ಪಾಲಿಗೆ ಶನಿಕಾಟವಾಗಿತ್ತು ಹಾಸ್ಯಶೀಲತೆ ತಿರುವೆಂಗಡ್ರವರದು ಹಾಸ್ಯ ಸ್ವಭಾವ ಆತ ಒಬ್ಬೊಬ್ಬರಿಗೂ ಒಂದೊಂದು ಅಡ್ಡ ಹೆಸರಿಡುತ್ತಿದ್ದ ವಿಎಸ್ ಎಂದರೆ ವೆರೀಸ್ ಸ್ಟೌಟ್ ಪಿಕೆ ಎಂದರೆ ಪುರುಕಲು ಕಡ್ಡಿ ಬಿಆರ್ ಎಂದರೆ ಬೊಗಳೆರಗಳೆ ಹೀಗೆ ಆದರೆ ಆ ಅಡ್ಡ ಹೆಸರು ಆಯಾ ಮನುಷ್ಯನ ಗುಣಕ್ಕೆ ಒಪ್ಪುವುದಾಗಿತ್ತು ಮನುಷ್ಯನನ್ನು ಮೊದಲನೆಯ ಸಲ ಕಂಡ ಒಂದೆರಡು ನಿಮಿಷದೊಳಗಾಗಿ ಹೆಸರು ತಯಾರಾಗುತ್ತಿತ್ತು ತಾವು ನಗುತ್ತಿರಲಿಲ್ಲ ಇತರರು ನಗುತ್ತಿದ್ದರೆ ಯಾಕೆಯಾ ನಗುತ್ತೀರಿ ಎನ್ನುವರು ದಸರಾ ಪ್ರಯಾಣ ಒಂದು ಸಾರಿ ಮೈಸೂರು ಪಟ್ಟಣದಲ್ಲಿ ದಸರಾ ಸಂದರ್ಭದಲ್ಲಿ ಜನಸಂದಟಿ ಬಹು ಹೆಚ್ಚಾಗಿತ್ತು ಅನೇಕ ಮಂದಿ ಪೆನ್ಷನ್ದಾರರು ಅರಮನೆಯ ಅತಿಥಿಗಳಾಗಿ ಬಂದಿದ್ದವರು ಆ ಸಂದಣಿಯಲ್ಲಿದ್ದರು ಅವರಿಗೆ ವಾಪಸ್ ಪ್ರಯಾಣ ಟಿಕೆಟ್ ಸಿಕ್ಕುವುದು ಬಹು ಕಷ್ಟವಾಗಿತ್ತು ರೈಲ್ವೆ ಸ್ಟೇಷನಿನಲ್ಲಿ ನೂಕು ನುಗ್ಗಲು ಮೈಸೂರಿನಿಂದ ರಾತ್ರಿ ರೈಲು ಹೊರಡುವ ಹೊತ್ತಿಗೆ ಸರಿಯಾಗಿ ಒಬ್ಬ ರಿಟೈರ್ಡ್ ಡೆಪ್ಯೂಟಿ ಕಮಿಷನರು ಅಲ್ಲಿಗೆ ಬಂದರು ಅವರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದ್ದವರು ತುಂಬಾ ಗಣ್ಯರಾದವರು ವಯಸ್ಸಾದವರು ಅವರು ತಿರುವೆಂಗಡ ಸಹಾಯ ಮಾಡಿಯಾರೆಂಬ ಭರವಸೆ ಇಟ್ಟುಕೊಂಡು ಬಂದಿದ್ದರು ರೈಲುಗಾಡಿ ಹೊರಡಲು ಎಂಟು ಹತ್ತು ನಿಮಿಷ ಮಾತ್ರ ಹೊತ್ತಿತ್ತು ಅವರು ಬಂದು ತಿರುವೆಂಗಡ್ ಮೊದಲಿಯಾರೇ ನನ್ನನ್ನು ಎಲ್ಲಿಯಾದರೂ ಸೇರಿಸಿ ಬಿಡಿಪಾ ನಾನು ರಿಸರ್ವ್ ಮಾಡಿಲ್ಲ ಟಿಕೆಟು ಕೊಂಡುಕೊಂಡಿಲ್ಲ ನೀವು ಇಲ್ಲಿರುತ್ತೀರಿ ಎಲ್ಲ ಸಹಾಯ ಮಾಡುತ್ತೀರಿ ಎಂಬ ಭರವಸೆಯಿಂದ ಬಂದಿದ್ದೇನೆ ಎಂದು ಅಂಗಲಾಜಿದ್ದರು ತಿರುವೆಂಂಗಡಮ್ ಅವರು ಪರವಾಗಿಲ್ಲ ರಾಯರೆ ಎಂದು ಹೇಳುತ್ತಾ ತಾವು ತಮ್ಮ ಸ್ವಂತಕ್ಕಾಗಿ ರಿಸರ್ವ್ ಮಾಡಿಸಿಟ್ಟಿದ್ದ ಕಂಪಾರ್ಟ್ಮೆಂಟ್ ನೊಳಕ್ಕೆ ರಾಯರನ್ನು ಕರೆದುಕೊಂಡು ಹೋಗಿ ಅದರಲ್ಲಿ ತಮಗಾಗಿ ಗೊತ್ತು ಮಾಡಿಕೊಂಡಿದ್ದ ಕೆಳಹಾಸಿಗೆಯ ಮೇಲೆ ರಾಯರು ತಮ್ಮ ಹಸಿಗೆ ಹಸಿಕೊಂಡು ಮಲಗಬಹುದೆಂದು ಹೇಳಿದ್ದಲ್ಲದೆ ಮುಸುಕು ಹಾಕಿಕೊಂಡು ನಿದ್ದೆ ಮಾಡಿಬಿಡಿ ಆಗ ಯಾರು ನಿಮ್ಮನ್ನು ಎಬ್ಬಿಸುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟರು ಈಗ ಆ ರೈಲ್ವೆ ಕಂಪಾರ್ಟ್ಮೆಂಟ್ನ ವ್ಯವಸ್ಥೆಯನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕು ಅದು ದೊಡ್ಡ ಗಾಡಿ ಗಾಡಿಯ ದಕ್ಷಿಣದ ಕಡೆಯಲ್ಲಿದ್ದದ್ದು ತಿರುವೆಂಗಡಮ್ ಅವರ ಕಂಪಾರ್ಟ್ಮೆಂಟ್ ಸೆಕೆಂಡ್ ಕ್ಲಾಸ್ ಎನ್ನದು ಗಾಡಿಯ ಮಿಕ್ಕ ಭಾಗ ಮೂರನೆಯ ತರಗತಿಯದು ಎರಡನೆಯ ತರಗತಿಗೂ ಮೂರನೆಯ ತರಗತಿಗೂ ನಡುವೆ ಒಂದು ಮರದ ಕಟಕಟೆ ಇತ್ತು ಮೂರನೆಯ ತರಗತಿಯ ಭಾಗಕ್ಕೆ ಎರಡನೆಯ ತರಗತಿಯ ಪ್ರಯಾಣಿಕರು ಕಾಣುವಂತಿತ್ತು ತಿರುವೆಂಗಡಮರು ತಮ್ಮ ಎರಡನೆಯ ತರಗತಿಯ ಜಾಗವನ್ನು ರಾಯರಿಗೆ ಬಿಟ್ಟುಕೊಟ್ಟು ಮೂರನೆಯ ತರಗತಿಯ ಭಾಗದಲ್ಲಿ ತಮ್ಮ ಸ್ನೇಹಿತರೊಡನೆ ವಿನೋದವಾಗಿ ಮಾತನಾಡಿಕೊಂಡು ಕುಳಿತಿದ್ದರು ರಾಯರು ಕಣ್ಣು ಮುಚ್ಚಿದ ಎರಡು ಮೂರು ನಿಮಿಷಗಳೊಳಗಾಗಿ ತಿರುವೆಂಗಡಮ್ಮ ದಲಿಯಾರರ ಇನ್ನೊಬ್ಬ ಸ್ನೇಹಿತರು ಅದೇ ಕಂಪಾರ್ಟ್ಮೆಂಟ್ ಗೆ ಬಂದರು ಅವರನ್ನು ಅಯ್ಯಂಗಾರೆ ಎಂದು ಕರೆಯೋಣ ಈ ಆಳೋಕ ಯುದ್ಧ ಎತ್ತರ ಅದಕ್ಕೆ ತಕ್ಕದಪ್ಪ ವಯಸ್ಸು ಮೂವತ್ತೈದರಿಂದ ನಲವತ್ತು ಅಯ್ಯಂಗಾರ್ಯರ ಅಡಾವುಳಿ ತಿರುವೆಂಗಡಮ್ಮ ದಲಿಯಾರರ ಗಾಡಿಯಲ್ಲಿ ಕೆಳಗೆರಡು ಮೇಲೆರಡು ಒಟ್ಟು ನಾಲ್ಕು ಬರ್ತುಗಳು ಅದರಲ್ಲಿ ಕೆಳಗಿನ ಎರಡನ್ನು ತಿರುವೆಂಗಡಮ ಹೆಸರಿಗೂ ಅಯಂಗಾರಿಯರ ಹೆಸರಿಗೂ ರಿಸರ್ವ್ ಮಾಡಿತ್ತು ಮೇಲಿನ ಬರ್ತುಗಳನ್ನು ಸ್ನೇಹಿತರ ಹೆಸರಿನಲ್ಲಿ ರಿಸರ್ವ್ ಮಾಡಿಸಿದ್ದರು ಆದರೆ ಆ ಇಬ್ಬರು ರೈಲು ಹೊರಡುವ ಹೊತ್ತಿಗೆ ಬಂದಿರಲಿಲ್ಲ ತಿರುವೆಂಗಡಂ ಅವರು ತಮ್ಮ ಬರ್ತನ್ನು ರಾಯರಿಗೆ ಕೊಟ್ಟಿದ್ದರಿಂದ ತಾವು ಮೇಲಿನ ಬರ್ತನ್ನು ಉಪಯೋಗಿಸಿಕೊಳ್ಳಬೇಕೆಂದಿದ್ದರು ನಮ್ಮ ಅಯ್ಯಂಗಾರ್ಯರು ಕೊಂಚ ಅಡಾವುಡಿ ಸ್ವಭಾವದವರು ರಭಸ ಕೂಗಾಟ ಹೆಚ್ಚು ಮನಸ್ಸು ತುಂಬಾ ಒಳ್ಳೆಯದು ಸ್ನೇಹ ತತ್ಪರರು ಮತ್ತು ಮರ್ಯಾದವಂತರು ಇದರ ಜೊತೆಗೆ ಕೊಂಚ ಹುಡುಗಾಟಿಕೆಯಲ್ಲಿ ಹೆಸರಾದವರು ಅವರು ಕಂಪಾರ್ಟ್ಮೆಂಟ್ನೊಳಗೆ ಬಂದು ತಮ್ಮ ಬರ್ತಿನ ಮೇಲೆ ಕುಳಿತು ಕೋಟು ಶರಾಯಿಗಳನ್ನು ಬಿಚ್ಚಿದರು ಅವರು ಕ್ರಿಕೆಟ್ ಆಟದಲ್ಲಿ ನಿಸಿಮರು ಆ ಆಟದ ಬ್ಯಾಟು ಲೆಗಿಂಗ್ಸ್ ಮೊದಲಾದ ಸಾಮಾನುಗಳನ್ನು ಕಿತ್ತು ಕಂಪಾರ್ಟ್ಮೆಂಟ್ನಲ್ಲಿ ಟಪ್ ಎಂದು ಬಿಸಾಡಿದರು ಮನಸ್ಸು ಹಗುರವಾಯಿತು ರೈಲು ಮೇಲನೆ ಹೊರಟಿತು ಆಗ ಅಯ್ಯಂಗಾರ್ಯರು ಸುತ್ತಮುತ್ತ ನೋಡಿಕೊಂಡರು ಇನ್ನೊಬ್ಬರೇ ಕಂಪಾರ್ಟ್ಮೆಂಟ್ನಲ್ಲಿದ್ದದ್ದು ಎದುರಿನ ಬರ್ತಿನ ಮೇಲೆ ಆ ಇನ್ನೊಬ್ಬರು ಮಲಗಿದ್ದಾರೆ ಅವರು ಬಹುಶಃ ತಮ್ಮ ಸ್ನೇಹಿತ ತಿರುವೆಂಗಡಮ್ ಅವರೇ ಆಗಿರಬೇಕು ಎಂದು ತೀರ್ಮಾನ ಮಾಡಿ ಮಲಗಿದ್ದ ರಾಯರ ಮೇಲೆ ತಾವು ಮಲಗಿ ಕೈಗಳನ್ನು ಎರಡು ಕಡೆಗಳಿಂದ ತೂರಿಸಿ ತಬ್ಬಿಕೊಂಡು ತಮಿಳಿನಲ್ಲಿ ಅಪೋಡಿಯಡಿ ಮುಂಡೆ ಎಂದು ಅಟ್ಟಹಾಸ ಮಾಡಿದರು ರಾಯರು ಗಾಂಧ ತಿರುವ ಅರಚಿಕೊಂಡರು ತಿರುವಂಗಡ ಪಕ್ಕದ ಕಂಪಾರ್ಟ್ಮೆಂಟ್ನಿಂದ ಕಟಕಡೆಯಿಂದ ಇದನ್ನೆಲ್ಲ ಮೊದಲಿನಿಂದ ಕಡೆಯವರೆಗೂ ನೋಡಿದರು ಅಲ್ಲಿಂದಲೇ ಕೋಪವನ್ನು ನಡೆಸಿ ಅಡೇ ಅವರ ಏ ಪುಡಿ ಎಂದರು ನಮ್ಮ ಸ್ನೇಹಿತರು ಆಗ ಮುಖ ಮಾಡಿದ್ದನ್ನು ನೋಡಬೇಕೆ ಸಪ್ಪಗಾದರು ಮುಖ ಪೆಚ್ಚಾಯ್ತು ಕೂಡಲೇ ರಾಯರ ಎಳ್ಳು ಕಾಲುಗಳನ್ನು ಹಿಡಿದುಕೊಂಡರು ಕೆನೆಗೆ ಬಿಗಿದುಕೊಂಡರು ರಾಯರಿಗೆ ಎಲ್ಲವಾಯ್ತು ಇದು ಹುಡುಗಾಟ ಕುಪುಸ್ವಾಮಿ ಮೊದಲಿಯಾರರು ಕುಪುಸ್ವಾಮಿ ಮೊದಲಿಯಾರರು ಆರ್ಮಗ ಮೊದಲಿಯಾರರ ಅಣ್ಣಂದಿರು ಅವರು ಗಿಡರು ಡಿಸ್ಟಿಕ್ ಸರ್ಜರುವುದರಿಂದ ನಿವೃತ್ತರಾದವರು ಅವರು ದಯಾಶೀಲರು ಮತ್ತು ಸಂತುಷ್ಟಚಿತ್ತರು ಬಹುಮಂದಿಗೆ ಉಪಕಾರ ಮಾಡಿದವರೆಂದು ನಾನು ಕೇಳಿದ್ದೇನೆ ಕುಪುಸ್ವಾಮಿ ಮೊದಲಿಯಾರರು ಕನ್ನಡ ಸಾಹಿತ್ಯ ವಿಷಯದಲ್ಲಿ ಉತ್ಸಾಹಿಗಳಾಗಿದ್ದರು ಮಹಾಕವಿ ಬಸಪ್ಪ ಶಾಸ್ತ್ರಿಗಳವರಿಗೂ ಕುಪುಸ್ವಾಮಿ ಮೊದಲಿಯಾರರಿಗೂ ತುಂಬಾ ಸ್ನೇಹ ಬೆಳೆದಿತ್ತು ಶಶಿಗಳವರು ಸಂಸ್ಕೃತ ಉತ್ತರ ರಾಮಚರಿತ್ರೆಯನ್ನು ಕನ್ನಡ ಕನ್ನಡಕ್ಕೆ ಪರಿವರ್ತನೆ ಮಾಡಿದ್ದು ಕುಪುಸ್ವಾಮಿ ಮೊದಲಿಯಾರರ ಪ್ರೋತ್ಸಾಹದಿಂದ ಎಂದು ಕೇಳಿದ್ದೇನೆ ಆ ಕನ್ನಡ ಉತ್ತರ ರಾಮಚರಿತ್ರೆಯ ಲಿಖಿತ ಪತ್ರಗಳು ಬಹುಕಾಲ ಕುಪುಸ್ವಾಮಿ ಮೊದಲಿಯಾರರ ಮನೆಯಲ್ಲಿ ಇದ್ದವಂತೆ ನಾನು ಕುಪುಸ್ವಾಮಿ ಮೊದಲಿಯಾರರನ್ನು ಎಷ್ಟೋ ಸಂದರ್ಭಗಳಲ್ಲಿ ಕಂಡಿದ್ದವನು ಅವರದು ಮಾತು ಆದರೆ ಮನಪೂರ್ವಕವಾದ ಮಾತು ನಾನು ತಿಳಿದಿರುವ ಸಾಧು ಸಜ್ಜನರಲ್ಲಿ ಅವರ ಹೆಸರು ಮೊದ ಮೊದಲನೆಯೇ ಬರ್ತದೆ